ಅಕ್ಕಿಯ ಪಯಣ ಅಕ್ಕಿ ಹಕ್ಕಿ ಎಲ್ಲಿಗೆ ಪಯಣವೆಲ್ಲಿಗೆ ಎಲ್ಲಿಗೆಂದರಲ್ಲಿಗೆ ಹಳ್ಳದಿಂದ ತಿಟ್ಟಿಗೆ ಹಳ್ಳಿಯಿಂದ ಡಿಲಿಗೆ ತಿಳಿಯಿಂದ ಹಲ್ಲಿಗೆ ಅಲ್ಲಿಗಿಲ್ಲಿಗೆ ಗೂಡಿನಿಂದ ಕಾಡಿಗೆ ಗಾಡಿನ ಕಾಡಿನಿಂದ ಗೂಡಿಗೆ ನಾಡಿನಿಂದ ನಾಡಿಗೆ ಬೇಡಿನಿಂದ ಬೇಡಿಗೆ ಇಲ್ಲಿಗಲ್ಲಿಗೆ ಅಕ್ಕಿ ಹಕ್ಕಿ ಕೆಲಸವೇನು ರೆಕ್ಕೆ ದುಡಿಸಿ ಫಲಿತವೇನು ಆಟಪಾಟ ಊಟವು ಊಟ ಕಣ್ಣ ನೋಟವು ಗಾಳಿಯೋ ಯೋಳಿಜಾಟವು ಬಾನಿನ ತೇಲಾಟವು ಬಾಗಿ ದೊರೆತು ಕೊರಲ ಕೂಗು ಪಾಟವು ಮನವು ಆಡಿದಾಟವೂ ಕ್ಷಣದ ಆಟವೂ ಅಕ್ಕಿ ಹಕ್ಕಿ ಕಂಡುದೇನು ಕಂಡು ನೀನು ಉಂಡುದೇನು ಸ್ವರ್ಗದಿಂದ ಭೂತಲ ಶಾಂತಿಯಿಂದ ಗತ್ತಲ ಸುರರು ಬೆಳೆದ ತೋಟವು ತುರುಳರು ಮರುಳಾಟವು ದೇವದೇವನುದ್ಯಾನ ಮುನಿಸ ಮಾಡಿದ ಹೈರಾಣ ಹಕ್ಕಿ ಹಾಡದಾವುದು ರಾಘವಾವುದೂ ಹಾಡಿದನೆ ಏನದು ಹಾಡಲೆನಗೆ ಬಾರದು ರಾಘವೆನಗೆ ಕಲಿಪರಾರು ಕೇಳುವರಾರು ಪೇಳ್ವರಾರು ಕೊರಗನೆದೆಯೊಳ್ಳಿಡುವರಾರು ಸ್ವರವ ಕುರಳಲು ರೊಳಲ್ಲಿರುವನು ಮನದೋಳು ನುಡಿಯುದೇನು ಬಾಯುಳು ಕೂಗು ರಾಗವಪ್ಪುದೇನು ಮಾತು ಗೀತೆ ಎಪ್ಪುದೇನು ಇನಿದೋ ಕಟುವು ದನಿ ತಿಂತೋ ಕಡು ಮರ್ಮವೇನು ಬ್ರಹ್ಮ ತಿಮ್ಮಲಿಂಗನು ತಿಳಿಯುವ ಯಾವ ಮನುಷ್ಯನಿಗೂ ತನ್ನ ಸ್ವಭಾವದಲ್ಲಿ ಏನೇನು ಸೇರಿವೆ ಎಂಬುದನ್ನು ನಿಷ್ಕರ್ಷಿಯಾಗಿ ತಿಳಿದುಕೊಳ್ಳುವುದು ಅಸಾಧ್ಯವೆಂದು ನಾನು ಭಾವಿಸಿದ್ದೇನೆ ನನ್ನ ಸ್ವಭಾವನ ಕುರಿತು ನಾನು ಅನುಭವ ಪರೀಕ್ಷೆಯಿಂದ ಮಾತನಾಡಬಹುದಾದರೆ ಅದರಲ್ಲಿ ಎರಡು ಪ್ರವೃತ್ತಿಗಳು ಅಡಗಿಕೊಂಡಿವೆ ಒಂದು ದೊಡ್ಡತನ ಇನ್ನೊಂದು ಅಂಜುಬುರುಗುತನ ದೊಡ್ಡತನವೆಂದರೆ ಯಾವ ಜವಾಬ್ದಾರಿಯನ್ನು ತಗಲಿಸಿಕೊಳ್ಳದೆ ಮನಸ್ಸು ಬಂದಂತೆ ತಿರುಗುವುದು ಅಂಜುಬುರುಗುತನವೆಂದರೆ ಯಾವುದೋ ಒಂದು ಕಾರಣಕ್ಕೆ ವಿಧೇಯನಾಗಿರುವುದು ಇವೆರಡು ಪರಸ್ಪರ ಪ್ರತಿಕೂಲಗಳಾದ ಪ್ರವೃತ್ತಿಗಳು ಬಾಲ್ಯದಲ್ಲಿ ನನಗೆ ಬಾಲ್ಯದಿಂದ ಜೋಗಿಗಳು ದಾಸೆಯಗಳು ಬೈರಾಗಿಗಳು ಸನ್ಯಾಸಿಗಳು ಪಕೀರರು ಇಂಥವರನ್ನು ನೋಡಿದಾಗ ನಾನು ಅವರೊಂದಿಗೆ ನಿರುಪಾದಕವಾಗಿ ತಿರುಗಾಡಿಯೇನು ಎನಿಸುತ್ತಿತ್ತು ಬೋನಿನೊಳಗಣ ಕೋತಿಗಳಿಗೆ ಅನ್ನಿಸುವ ಹಾಗೆ ಆ ಪರಿವ್ರಾಜಕ ಜೀವನದಲ್ಲಿ ನನಗೆ ಆಕರ್ಷವಾಗಿದ್ದದ್ದು ಅವರ ನಿಶ್ಚಿಂತತೆ ಅವರು ರಾತ್ರಿಗೇನು ನಾಳೆಗೆ ಎಂದು ಕ್ಷಣ ಮಾತ್ರವೂ ಯೋಚಿಸುತ್ತಿದ್ದವರಲ್ಲ ಯಾವುದೋ ಒಂದು ತತ್ವದಲ್ಲಿ ಸಂಪೂರ್ಣವಾದ ನಂಬಿಕೆ ಆ ನಂಬಿಕೆ ದೃಢವಾಗಿದ್ದರಿಂದ ಸಂಪೂರ್ಣವಾದ ಧೈರ್ಯ ಮತ್ತು ನಿರಂಕುಶವಾದ ಮನೋವೃತ್ತಿ ನನ್ನ ಅಂತನೇ ರಂಗದಲ್ಲಿ ಸುಳಿದಾಡುತ್ತಿದ್ದುದು ಆ ನಿಸಂಸಾರದ ಮೇಲನ ಉತ್ಸಾಹ ನನಗೆ ಇದು ಅಷ್ಟು ಪ್ರಿಯವಾಗಿದ್ದಲ್ಲಿ ನಾನದನ್ನು ಏಕೆ ಅವಲಂಬಿಸಲಿಲ್ಲ ಅದು ಅಂಜುಬುರುಕುತನ ಅದರಲ್ಲಿ ಎರಡು ಅಂಶಗಳಿವೆ ಮೊದಲನೆಯದು ಸಮಾಜ ಸಂಪ್ರದಾಯಗಳಲ್ಲಿ ಗೌರವ ಎರಡನೆಯದು ದೇಹಕ್ಕೆ ಉಂಟಾಗಬಹುದಾದ ಕಷ್ಟಗಳ ಭೀತಿ ನಾನು ಬಾಲ್ಯೋನು ಸುಖದಲ್ಲಿ ಕಳೆದನು ಚೆನ್ನಾಗಿ ಊಟ ಮಾಡಿದವನು ತಿಂಡಿ ತಿಂದವನು ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿ ಬೆಚ್ಚಗೆ ಹೊದೆದು ನಿದ್ರಿಸಿದವನು ನಾನು ಗ್ರಾಮೈಕ ರಾತ್ರಿಯಾಗಿ ಅಲೆಯುತ್ತಾ ಹೊರಟರೆ ಊಟ ಉಪಚಾರಗಳು ಹೇಗೆ ಮಲಗಳು ಹಾಸಿಗೆ ತಲೆದಿಂಬುಗಳು ಹೀಗೆ ಚಿಂತೆಗಳು ಬಂದು ಗೀತೆಯಲ್ಲಿ ಹೇಳಿರುವಂತೆ ಕಾಯಕ್ಲೇಶ ಭಯ ನನಗುಂಟಾಯಿತು ಸಮಾಜದ ಹೆದರಿಕೆ ಪರಿಸರ ಪ್ರಭಾವದಿಂದ ಬಂತಿತು ನಾನು ಪ್ರಬುದ್ಧ ಮೇಲೆ ನನ್ನ ಹಿರಿಯರು ನನಗೆ ತಕ್ಕಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದರು ಆದರೂ ಹೇಗೋ ಸಾಕ್ರೆಟಿಸನ ಸಂವಾದಗಳು ಮೊದಲಾದ ಗ್ರಂಥಗಳ ಪ್ರಭಾವದಿಂದಲೋ ಏನೋ ಸಮಾಜ ಸಂಪ್ರದಾಯಗಳು ಗೌರವಾರ್ಹಗಳೆಂದು ನನ್ನ ಮನಸ್ಸಿನಲ್ಲಿ ನಂಬಿಕೆ ದೃಢಪಟ್ಟಿತು ಗೋದಾವರಿ ಬ್ರಾಹ್ಮಣರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಗೋದಾವರಿ ಪ್ರಾಂತ್ಯದಲ್ಲಿ ನದಿ ಕಾಲುವೆ ನೀರಾವರಿಗಳು ಹೆಚ್ಚಾಗಿರಲಿಲ್ಲ ದೇಶದ ಬಹುಭಾಗ ಬೆಂಗಾಡಾಗಿತ್ತು ಆ ಪ್ರಾಂತ್ಯದ ಬ್ರಾಹ್ಮಣ ತಂಡಗಳು ರಾಮೇಶ್ವರ ಯಾತ್ರೆ ತಿರುಪತಿ ಯಾತ್ರೆ ಮೊದಲಾದ ವ್ಯಾಜ್ಯದಿಂದ ದಕ್ಷಿಣ ದೇಶಕ್ಕೆ ಪದೇ ಪದೇ ಬರುತ್ತಿದ್ದರು ಆ ಬ್ರಾಹ್ಮಣರೆಲ್ಲ ನಿಯಮ ನಿಷ್ಠೆಯಲ್ಲುಳ್ಳವರು ಮುಳಬಾಗಿಲ ಶ್ರೀಮದ್ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗಕ್ಕೆ ಅಂಟಿಕೊಂಡಂತೆ ತತ್ವ ಎಂಬ ವೈಶ್ಯ ಧರ್ಮಿಷ್ಠರು ಕಟ್ಟಿಸಿದ್ದ ಒಂದು ಸತ್ರವಿತ್ತು ಆ ಬಂದ ಗೋದಾವರಿ ಬ್ರಾಹ್ಮಣರು ಸಾಮಾನ್ಯವಾಗಿ ಈ ಸತ್ರದಲ್ಲಿ ಬಿಡಾರ ಮಾಡುತ್ತಿದ್ದರು ಗೋದಾವರಿ ಬ್ರಾಹ್ಮಣರು ಬಹುಮಟ್ಟಿಗೆ ಪಾದ ನಮ್ಮ ಕಾಲದಲ್ಲಿ ವಿನೋಬಾವೆಯವರ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 ಜುಬುಲೇ ದಂಡಿ ರೋಗ ಇಲಾಸ್ವಾಮಿ ಎನ್ನುತ್ತಿದ್ದರು ತಿಳಿಸಾರು ಏನಿದ್ದರೂ ಕಾಯಿಲೆ ಅವರಿಗೆ ಇದು ಅವರ ಕಲ್ಪನೆ ತರಕಾರಿ ಭಕ್ಷ್ಯಗಳನ್ನು ಅವರು ಬೇಡುವೆ ಬೇಡವೆನ್ನುತ್ತಿರಲಿಲ್ಲ ಅವರಿಗೆ ಮುಖ್ಯವಾಗಿ ಬೇಕಾದಿದ್ದದ್ದು ಆಶನ ಪಪ್ಪು ದಪ್ಪಳಂ ಅಭಿಗೃತ ರಾತ್ರಿ ಅವರು ಊಟ ಮಾಡುತ್ತಿರಲಿಲ್ಲ ನಿಶ್ಚಿಂತತೆ ಸಾಮಾನ್ಯವಾಗಿ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಎಂಟು ಒಂಬತ್ತರವರೆಗೆ ಪ್ರಯಾಣ ಸಂಜೆ ನಾಲ್ಕರಿಂದ ಏಳರವರೆಗೆ ಪ್ರಯಾಣ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 ನನ್ನ ತೊಂಡುತನವನ್ನು ತಡೆದಿಟ್ಟುಕೊಂಡರೂ ಮಧ್ಯೆ ಮಧ್ಯೆ ಒಂದೊಂದು ವೇಳೆ ಫಕೀರ ಆವೇಶ ಮೇಲ್ಗೈಯಾಗುವುದಾಗುವುದುಂಟು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಒಮ್ಮೆ ಹಾಗಾಗಿತ್ತು ಒಂದು ಸಂಜೆ ಬೆಂಗಳೂರು ರೈಲ್ವೆ ಸ್ಟೇಷನಿನ ಮುಂದುವಡೆಯಿರುವ ಧರ್ಮಾಂಬುದಿ ಕೆರೆಯ ಏರಿಯಾ ಮೇಲೆ ನಡೆದು ಹೋಗುತ್ತಿದೆ ಕಟ್ಟೆ ಕಡೆಯ ಅರಳಿ ಮರ ಕೆಳಗೆ ಕೆಲವರು ಬೈರಾಗಿಗಳು ಕುಳಿತಿದ್ದನ್ನು ಕಂಡೆ ಒಂದು ದಿನವನ್ನು ಅವರ ಜೊತೆಯಲ್ಲಿ ಕೆಳೆಯಬೇಕೆಂದು ನನಗೆ ಮನಸ್ಸಾಯಿತು ಮಾರನೆಯ ದಿನ ಬೆಳಿಗ್ಗೆ ನಾನು ಆ ಸ್ಥಳವನ್ನು ಮುಟ್ಟುವ ವೇಳೆಗೆ ಹರಿದಿತ್ತು ಸುಮಾರು ಏಳು ಗಂಟೆ ಬೈರಾಗಿಗಳು ಐದು ಮಂದಿ ಇದ್ದರು ಮುಪ್ಪಕ್ಕು ತೋಳುಗಳ ಮೇಲೂ ಗೋಪಿ ಚಂದನ ಇಬ್ಬರ ಕಮಂಡಲಗಳು ಇಬ್ಬರ ಮಡಸಿ ಬಳೆ ಹಾಕಿದ್ದ ಎರಡು ಮೂರು ಅಡಿ ಉದ್ದದ ಕಬ್ಬಿಣದ ಪಟ್ಟೆಗಳು ಅರಳಿ ಪಟ್ಟೆಯ ಮೇಲೆ ಅಂಚಿನಲ್ಲಿ ಬೆಂಕಿ ಕೆಂಡ ರಾಶಿತ್ತು ಅದರ ಮೇಲೆ ಒಂದು ದೊಡ್ಡ ಮರದ ಕೊರಡು ಬೆಂಕಿ ಹೊತ್ತಿ ಕುಮುಲುತ್ತು ಬೈರಾಗಿಗಳು ಗುಂಪಾಗಿ ನಿಂತು ಜೈ ಸೀತಾರಾಮ್ ಎಂದು ಘೋಷಿಸಿ ಹೊರಟರು ಕೆಂಪೇಗೌಡ ರಸ್ತೆಯಲ್ಲಿ ಮೆರವಣಿಗೆ ಹೊರಟು ಒಂದು ತಂಡದವರು ಭಗವಾನ್ ಪಾಲಕ ಸೀತಾರಾಮ್ ಎಂದು ಇನ್ನೊಂದು ತಂಡದವರು ಬಾಲಾಜಿ ಬೆಹಾರಿ ರಾಮ್ ಎಂದು ಹೇಳಿಕೊಂಡು ಗ್ರಾಮ ಪ್ರದಕ್ಷಣೆ ಹೊರಟರು ಕೊಂಚ ದೂರ ಹೋದ ಮೇಲೆ ಜಗಪತಿ ಜಾನಕಿ ಜೀವನ ರಾಮ್ ಬಾಲಾಜಿ ಬೆಹಾರಿ ರಾಮ್ ಅಲ್ಲಲ್ಲಿ ನಿಂತು ಜಯ ಜಯ ರಾಮ್ ರಾಮ್ ಕಹೋ ಸೀತಾರಾಮ್ ಎಂಬ ಪಲ್ಲವಿ ನುಡಿಯುತ್ತಿದ್ದರು ಬೈರಾಗಿ ತಂಡವು ಪೇಟೆಯ ಕಡೆ ತಿರುಗಿ ಸಜ್ಜನರಾಯರ ಅಂಗಡಿಯ ಹತ್ತಿರ ಬರುವ ವೇಳೆಗೆ ಸುಮಾರು ಒಂಬತ್ತು ಒಂಬತ್ತೂವರೆ ಗಂಟೆಯಾಗಿತ್ತು ರಾಯರು ಈ ಬೈರಾಗಿಗಳನ್ನು ಕಂಡೊಡನೆಯೇ ಕೈಯಲ್ಲಿ ಎರಡು ರೂಪಾಯಿ ಹಿಡಿದು ಹೊರಕ್ಕೆ ಬಂದು ರಾಮ್ ರಾಮ್ ಹೇಳಿ ಒಬ್ಬ ಆಳನ್ನು ಬೈರಾಗಿಗಳ ಜೊತೆಗೆ ಹೋಗಿ ಅವರಿಗೆ ಸದಾ ಕೊಡಿಸುವಂತೆ ಹೇಳಿ ಕಳುಹಿಸಿದರು ಆ ಆಳು ಬೈರಾಗಿಗಳನ್ನು ಹಿಂಬಾಲಿಸಿ ದಿನಸಿ ಅಂಗಡಿಯಿಂದ ಆಟ ಗೋಧಿ ಹಿಟ್ಟು ಅಕ್ಕಿಯ ಹಿಟ್ಟು ಎರಡು ದೊಣ್ಣೆ ತುಪ್ಪ ಇಷ್ಟನ್ನು ಕೊಡಿಸಿದ ಮತಾಂಧತನ ಅಂಗಡಿಯ ಬಳಿ ಬಂದಾಗ ಆತ ಸಿಹಿ ತಿಂಡಿ ಕಟ್ಟಿಸಿಕೊಟ್ಟ ಮಾರ್ಕೆಟ್ ಬಳಿ ಬೈರಾಗಿಗಳು ಕೊಂಚ ಉಪ್ಪು ಮೆಣಸಿನಕಾಯಿ ಕೊಂಡರು ಅವರಿವರು ಕೊಟ್ಟಿದ್ದ ಪುಡಿಕಾಸುಗಳಿಂದ ಬೈರಾಗಿಗಳು ರಾಣಾ ಪೇಟೆಯನ್ನು ಹಾದು ಅರಳೆಪೇಟೆ ಸೇರಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆಗೆ ತಿರುಗಿ ಅರಳಿ ಕೇಟೆಗೆ ಬಂದರು ಅಲ್ಲಿ ಮತ್ತೆ ಜಯ ಅವರ ಪೈಕಿ ಇಬ್ಬರು ಗೋಧಿ ಹಿಟ್ಟನ್ನು ಕೆಲಸಿ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 ಜಪಸರಗಳನ್ನು ಹಿಡಿದು ಕುಳಿತರು ಆಚಮನ ಮಾಡಿದರು ಏನೇನೋ ಮಂತ್ರ ಹೇಳಿ ಸೂರ್ಯನಿಗೆ ಕೈ ಮುಗಿದರೂ ಆರ್ಗೆ ಕೊಟ್ಟರು ಅದಾದ ಬಳಿಕ ರೊಟ್ಟಿಗಳನ್ನು ತುಪ್ಪವನ್ನು ಮಿಟಾಯಿ ತುಣುಕುಗಳನ್ನು ತಮಗೆ ಬೇಕಾದಷ್ಟು ಬುಜ್ ಭುಜಿಸಿದರು ಮಧ್ಯೆ ಮಧ್ಯೆ ಹರೇರಾಮ್ ರಾಮ್ ಕೊಂಚೆ ಕೊಂಚೆ ಮಾತನಾಡಿಕೊಳ್ಳುತ್ತಿದ್ದರು ಬಹುಶಃ ಹಿಂದಿ ಭಾಷೆಯಲ್ಲಿ ಅವರ ಹತ್ತಿರ ಹೋಗುವುದಕ್ಕೆ ನನಗೆ ಭಯ ಅವರು ಭೋಜನೋಪಕ್ರಮ ಮಾಡುವ ವೇಳೆಗೆ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 ತಮ್ಮ ಮದುವೆಯ ಕಥೆಯನ್ನು ನನಗೆ ಒಂದು ಸಾರಿ ಹೇಳಿದರು ಅವರ ತಂದೆಯೂ ಹೆಣ್ಣಿನ ತಂದೆಯೂ ಸ್ನೇಹಿತರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡು ಲಗ್ನ ನಿಷ್ಕರ್ಷೆ ಮಾಡಿ ಅದಕ್ಕೆ ಬೇಕಾದದನ್ನೆಲ್ಲ ಅಣಿ ಆಮೇಲೆ ಸಂಗತಿಯನ್ನು ಹೊರಪಡಿಸಿದರಂತೆ ರಾಮಸ್ವಾಮಿ ಅಯ್ಯಂಗಾರ್ಯರು ಯೋಚನೆ ಮಾಡಬೇಕೆಂದಾಗ ಅವರ ತಾಯಿ ಮಾಡಿಟ್ಟಿರುವ ಹೋಳಿಗೆ ಭಕ್ಷ್ಯಗಳೆಲ್ಲ ಮುಗಿಹೋಗುತ್ತವೆ ಆದ್ದರಿಂದ ಬೇಗ ಮದುವೆಯಾಗಿ ಎಂದು ಒತ್ತಾಯಪಡಿಸಿದರಂತೆ ನನಗಾದದ್ದು ಹಾಗೆಯೇ ನನ್ನ ನಕ್ಷತ್ರಕ್ಕೆ ಮಾವನಿಲ್ಲದ ಮನೆ ಸರಿಯಂತೆ ಆಕಡೆ ಕಡೆ ಹುಡುಗಿಯ ತಂದೆ ಹೋದ ವರ್ಷದೊಳಗಾಗಿ ಕನ್ಯಾದಾನ ಮಾಡಬೇಕ ಮಾಡತಕ್ಕದ್ದೆಂದು ವ್ರತ ಮಾಡಿಕೊಂಡಿದ್ದರಂತೆ ಇಂಥ ಸದಾವಕಾಶವನ್ನು ಕಳೆದುಕೊಂಡರೆ ಬೇಳೆ ತಂದೆಯಿಲ್ಲದ ಹುಡುಗಿಯನ್ನು ಹುಡುಕುವುದು ಪ್ರಯಾಸವೆಂದು ನನ್ನ ಹಿರಿಯರು ಹೀಗಾಗಿ ನನ್ನ ತೊಂಡುತನದ ಯೋಜನೆಗಳು ಮೂಲೆಗೆ ಬಿದ್ದವು ಆ ಯೋಜನೆಗಳಲ್ಲಿ ಎರಡನ್ನು ಹೇಳುತ್ತೇನೆ ಶರದಾಕಾಶ ವೀಕ್ಷಣೆ ಹೀಗೆಂದರೆ ಶರ ದುಷಿ ಋತುವಿನಲ್ಲಿ ಆಕಾಶವನ್ನು ನೋಡುವ ಸಂತೋಷದ ಅನುಭವ ಇದಕ್ಕಾಗಿ ನಾಲ್ವರೈವರು ಸ್ನೇಹಿತರು ಬೆಂಗಳೂರಿನಿಂದ ಎತ್ತಿನ ಗಾಡಿಗಳಲ್ಲಿಯೂ ಕಾಲು ನಡಿಗೆಯಿಂದಲೂ ಪ್ರಯಾಣ ಮಾಡತಕ್ಕದ್ದು ಒಂದು ಗಾಡಿಯಲ್ಲಿ ಅಡಿಗೆಗೆ ಬೇಕಾದ ಸಾಮಾನು ಸೌದೆ ಸಿಮೆಣ್ಣೆ ದೇಕಿಲು ಇನ್ನೊಂದು ಗಾಡಿಯಲ್ಲಿ ಅವಲಕ್ಕಿ ಹುರಿಟು ಪುಳ್ಳಂಗಾಯುಂಡೆ ಚಕ್ಕುಲಿ ಕೋಡುಬಳೆ ಇತ್ಯಾದಿ ಫಲಾಹಾರ ಸಾಮಗ್ರಿ ಡಬ್ಬಿಗಳು ಮತ್ತು ಸಣ್ಣ ಹಾಸಿಗೆಗಳು ಮೂರನೆಯ ಗಾಡಿಯಲ್ಲಿ ದಪ್ಪನೆಯ ಜಮಖಾನೆ ಹಾಸಿ ನಡಿಗೆಗೆ ಸಿದ್ಧವಾಗಿಲ್ಲದವರು ಕೂಡತಕ್ಕದ್ದು ಬೆಳಿಗ್ಗೆ ಐದು ಗಂಟೆಗೆ ಗಾಡಿ ಕಟ್ಟಿ ಹೊರಡ ತಕ್ಕದ್ದು ನಾವು ಮುಖವನ್ನು ಆಕಾಶದ ಕಡೆಗೆ ತಿರುಗಿಸಿದ ಸ್ವಚ್ಛ ನೀಲಿಮೆಯನ್ನು ನೋಡಿಕೊಂಡು ಆನಂದಿಸುತ್ತಾ ಹರಟೆ ಹೊಡೆಯುತ್ತಾ ಹಾಡು ಪದ್ಯ ಹೇಳಿಕೊಳ್ಳುತ್ತಾ ಎಂಟು ಗಂಟೆಯವರೆಗೂ ನಡೆಯುವುದು ಕೊಳವನ್ನು ಕೆರೆ ನೋಕೊಂಡಾಗ ಅಲ್ಲಿ ಗಾಡಿ ನಿಲ್ಲಿಸಿ ಅಡಿಗೆ ಮಾಡಿಕೊಳ್ಳುವುದು ಹಾಲು ಮೊಸರುಗಳನ್ನು ಸಮೀಪದ ಹಳ್ಳಿಗಳಿಂದ ತರುವುದು ಭೋಜನಾ ನಂತರ ನಾಲ್ಕು ಗಂಟೆಯವರೆಗೂ ವಿಶ್ರಮಿಸಿಕೊಳ್ಳುವುದು ಅನಂತರ ಚಕ್ಕುಲಿ ಕೋಡು ಬಳೆಗಳನ್ನು ಮೆಲುತ್ತಾ ಸಂಜೆ ನಡೆಯುವುದು ದಾರಿಯಲ್ಲಿ ಅಲ್ಲಲ್ಲಿ ಗುಡಿಗಳಿಗೆ ಹೋಗುವುದು ಮಠಗಳಿಗೆ ಹೋಗುವುದು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 ಒಂದು ಪಂಚಪಾತ್ರೆ ಅದರಲ್ಲಿ ವಿಭೂತಿ ಡಬ್ಬಿ ಮತ್ತು ಜಪಸರ ಎರಡು ಮೂರು ಪೆನ್ಸಿಲ್ ಕಡ್ಡಿಗಳು ಒಂದು ಪಂಚಾಂಗ ಅಥವಾ ಡೈರಿ ಒಂದು ಚಾಕು ಒಂದು ಸಣ್ಣ ನೋಟ್ಬುಕ್ತೀಯ ಇನ್ನೊಂದು ಭಾಗದಲ್ಲಿ ಒಂದು ಅವಲಕ್ಕಿ ಗಂಟು ಒಂದು ಹುರಿ ಹಿಟ್ಟಿನ ಗಂಟು ಒಂದು ಬೆಲ್ಲದಚ್ಚು ಒಂದು ಒಣ ಕೊಬ್ಬರಿ ಒಂದು ಪಾವಿನಷ್ಟು ಹುರಿದ ನೆಲಗಳಲ್ಲೇ ಕಾಯಿ ಪೊಟ್ಟಣ ಇನ್ನೂ ಏನಾದರೂ ಕುರಿಗಳು ಕೊಡುಬಳೆ ಮೊದಲಾದ ಕುರು ಒಂದು ಡಬ್ಬ ತ್ರಿಫಲಾ ಚೂರ್ಣ ಒಂದು ಡಜನ್ ಕ್ವಿನೈನ್ ಗುಡಿಗೆಗಳು ಒಂದು ಸಣ್ಣ ವ್ಯಾಸಲಿನ್ ಡಬ್ಬಿ ಒಂದು ಮೊಂಬತ್ತಿ ಒಂದು ದೀಪದ ಕಡ್ಡಿ ಪೆಟ್ಟಿಗೆ ಈ ಸಾಮಾನುಗಳಿರತಕ್ಕದ್ದು ನನ್ನ ಭಾವನಾ ತಿಥಿಯಲ್ಲಿ ಒಂದು ಉಪ್ಪು ಪುಡಿಯ ಡಬ್ಬಿ ಹೆಚ್ಚಾಗಿರಬೇಕಾದದ್ದು ನಾವು ಬನೀನು ಧರಿಸಿ ಅದರ ಒಳಜೇಬಿನಲ್ಲಿ ಇಪ್ಪತ್ತು ರೂಪಾಯಿ ಇಟ್ಟುಕೊಳ್ಳತಕ್ಕದ್ದು ತಲೆಗೆ ಒಂದು ಸಣ್ಣ ಪಂಚೆ ಲಪಟ್ಟೆ ಕಾಲಿಗೆ ಚಪ್ಪಲಿ ಒಂದು ಕೈಯಲ್ಲಿ ಉಗ ಕಟ್ಟಿದ ತಂಬಿಗೆ ಅದು ಮೊಣಕೈಯಿಂದ ನೇದು ಹಾಕಿಕೊಳ್ಳಲು ಅನುಕೂಲವಾಗಿರಬೇಕು ಇನ್ನೊಂದು ಕೈಯಲ್ಲಿ ಕಟ್ಟಿಗೆ ಅದು ಊರುಗೋಲು ಆಗಿರಬೇಕು ಭಯೋತ್ಪಾದಕವೂ ಆಗಿರಬೇಕು ಇಷ್ಟು ಸಿದ್ದತೆ ಮಾಡಿಕೊಂಡು ಜೈಪರಮೇಶ್ವರ ಬೆಂಗಳೂರಿನಿಂದ ಮೊದಲು ಹಿಂದೂಪುರಕ್ಕೆ ಹೋಗತಕ್ಕದ್ದು ಅಲ್ಲಿ ರೈಲಿನಿಂದ ಎಳೆದು ಮುಂದಿನ ಪ್ರೋಗ್ರಾಂ ಎಲ್ಲಿ ಪ್ರಸಿದ್ಧ ದೇವಾಲಯ ಎಲ್ಲಿ ರಥೋತ್ಸವ ಎಲ್ಲಿ ಸಂತರ್ಪಣೆಯದನ್ನು ವಿಚಾರಿಸಿಕೊಂಡು ರೈಲಿನಲ್ಲೆಂದರೆ ರೈಲಿನಲ್ಲಿ ಬಸ್ಸಿನಲ್ಲೆಂದರೆ ಬಸ್ಸಿನಲ್ಲಿ ಕಾಲು ನಡಿಗೆಯಿಂದ ಅಂದರೆ ಕಾಲು ನಡಿಗೆಯಿಂದ ಮುಂದಿನ ಮಜಲಿಗೆ ಹೋಗತಕ್ಕದು ಮೊದಲೇ ಗೊತ್ತಾದ ನಿರ್ಬಂಧದ ಕಾರ್ಯಕ್ರಮವೇನಿಲ್ಲ ನಾವು ಮಾಡಿಕೊಂಡ ನಿಯಮಗಳು ನಾಲ್ಕು ತಿತ್ತಿ ನೆಲ್ಲಿನ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನತಕ್ಕದಲ್ಲ ಅವಶ್ಯವಾದಾಗ ಮಾತ್ರ ಉಪಯೋಗಿಸತಕ್ಕದ್ದು ಚೀಲದ ಭಾರವನ್ನು ಹೆಚ್ಚು ಮಾಡತಕ್ಕದ್ದಲ್ಲ ಎಲ್ಲದರಲ್ಲೂ ಮಿತವಾಗಿರಬೇಕು ಹಣವನ್ನು ಹಿಡಿತದಿಂದ ಉಪಯೋಗಿಸಬೇಕು ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಬೇಕು ಅವರು ಯಾರಾದರೂ ಸರಿಯೇ ನನ್ನ ಭಾವಂದಿರು ಈ ವಿಷಯದಲ್ಲಿ ಒಂದು ಕಟ್ಟಲೆಯ ಕವಿತ್ವ ಮಾಡಿದರು ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಎಲ್ಲಿ ಬೂರೋಣ ಕರೆದರೂ ಸರಿ ಬಿಟ್ಟರು ಸರಿ ನಡೀ ಅಲ್ಲಿಗೆ ಹೋಗೋಣ ರಾತ್ರಿ ಹೊತ್ತು ಭೋಜನವಿಲ್ಲ ಕ್ಷುತ್ತು ಇದ್ದರೆ ಆ ಗುಡಿಯ ದೇವರ ಪ್ರಸಾದ ಬಾಳೆಹಣ್ಣು ಅಥವಾ ರಸಾಯನ ಆಗಬಹುದು ತೆಂಗಿನ ಹೋಳು ಪ್ರಸಾದ ದೊರೆತರೆ ಕೊಬ್ಬರಿಯನ್ನು ಚಾಕುವಿನಿಂದ ಚೂರು ಚೂರಾಗಿ ಕತ್ತರಿಸಿ ಎರಡು ದಿನಕ್ಕೆ ದಾಸ್ತಾನಿರಿಸಿಕೊಳ್ಳತಕ್ಕದು ಈ ಯೋಚನೆಯಲ್ಲಿ ಅತಿ ಕಷ್ಟವಾದ ಭಾಗವನ್ನು ತೋರಲಿಲ್ಲ ದಾರಿಯ ಖರ್ಚಿಗೆ ನನ್ನ